ಏಳು ರೇವು ಸಿಕ್ಕಿತು ಇಂದ್ರಾಣಿಯು ತನ್ನ ದೇವಮಂದಿರದಲ್ಲಿ ಕುಳಿತು ದೇವದೂತನಾದ ಯಜ್ಞೇಶ್ವರನನ್ನು ನಿರೀಕ್ಷಿಸುತ್ತಿದ್ದಾಳೆ ಸುವರ್ಣಮಯವಾದ ಆಸನದಲ್ಲಿ ಕುಳಿತು ತಾನೂ ಒಂದು ಹರಿಶಿನ ಮುದ್ದೆಯೋ ಎಂಬಂತೆ ಪೀತಾಂಬರವನ್ನುಟ್ಟು ಹೇಮಯವಾದ ವಿಭೂಷಣಗಳನ್ನಿಟ್ಟು ತನ್ನ ಇಂದ್ರಾಣಿ ಪದಸೂಚಕವಾದ ಪದಕವನ್ನೂ ಕಿರೀಟವನ್ನೂ ಮಾತ್ರ ಧರಿಸಿ ಸುಂದರಿಯಾಗಿದ್ದಾಳೆ ಪ್ರಹರಿಯು ಯಜ್ಞೇಶ್ವರನ ಆಗಮನವನ್ನು ಸೂಚಿಸಿದಳು ಇಂದ್ರಾಣಿಯು ಯಜ್ಞೇಶ್ವರನನ್ನು ಬರಮಾಡಿಕೊಂಡು ಸಮಯೋಚಿತವಾಗಿ ಎರಡು ಮಾತನಾಡಿ ಬೃಹಸ್ಪತ್ಯಾಚಾರ್ಯನ ವಿಷಯವನ್ನು ಕೇಳಿದಳು ಯಜ್ಞೇಶ್ವರನು ಆತನು ಈಗ ಬ್ರಹ್ಮಲೋಕದಲ್ಲಿರುವನು ಬೇಕೆಂದರೆ ಅಲ್ಲಿಗೆ ಹೋಗಿ ಆತನನ್ನು ನೋಡಿಕೊಂಡು ಬರಬಹುದು ಎಂದನು ಇಂದ್ರಾನಿಗೆ ಏನೋ ಭಾರವಿಳಿಯಳಿದಂತಾಯಿತು ವಿಘ್ನೇಶ್ವರನನ್ನು ಕೇಳಿದಳು ನಾನು ಆತನನ್ನು ನೋಡಬೇಕಲ್ಲ ದೇವರಾಜ್ಞೆ ನೀನಲ್ಲದೆ ಇನ್ನೂ ಯಾರು ಬೇಕಾದರೂ ಆತನನ್ನು ನೋಡಬಹುದು ಹಂಗ ಹಾಗೆಂದರೆ ಹೌದು ನಿಜ ದೇವರಾಜ್ಞೆಯು ದೇವರಾಜನ ಅಪ್ಪಣೆ ಇಲ್ಲದೆ ಈ ಲೋಕವನ್ನು ಬಿಟ್ಟು ಹೋಗುವಂತಿಲ್ಲ ಆತನು ನೇರ ತಾನಾಗಿ ಈ ದೇವಲೋಕವನ್ನು ಬಿಟ್ಟು ಹೋಗಿರುವಾಗ ಹೋಗಿರುವವನಾಗಿ ಮತ್ತೆ ದೇವೇಂದ್ರನ ಅಪ್ಪಣೆ ಇಲ್ಲದೆ ಈ ಲೋಕಕ್ಕೆ ಬರುವಂತಿಲ್ಲ ಆದ್ದರಿಂದ ನೀವಿಬ್ಬರೂ ಒಬ್ಬರನ್ನೊಬ್ಬರು ನೋಡುವುದು ಅಸಾಧ್ಯ ನೋಡಲೇಬೇಕಾಗಿದ್ದರೆ ಏನು ಮಾಡಬೇಕು ಅದನ್ನು ಹೇಳು ದೇವರಾಜನ ಅಪ್ಪಣೆಯನ್ನು ಪಡೆದರೆ ನೀನಾದರೂ ಅಲ್ಲಿಗೆ ಹೋಗಬಹುದು ಅಥವಾ ಆತನಾದರೂ ಇಲ್ಲಿಗೆ ಬರಬಹುದು ಆದರೆ ಎರಡೂ ಅನರ್ಥಕಾರಿಗಳು ಅದೇನು ಹಾಗೆ ಅದೇನು ಹಾಗೆಲ್ಲವೇ ಯಜ್ಞೇಶ್ವರ ಹೌದೋ ಅಲ್ಲವೋ ನೋಡು ನೀನು ಅವ್ಯಾಪಾರಿ ಅಂತೆ ತಡೆಮರೆಸಿಕೊಂಡು ಏಕಾಂಗಿಯಾಗಿ ಬ್ರಹ್ಮಲೋಕಕ್ಕೆ ಹೋಗುವಂತಿಲ್ಲ ಆತನು ಆತನೇ ಬಂದರೂ ಏಕಾಂತದಲ್ಲಿ ನಿನ್ನನ್ನು ಕಂಡರೂ ಅದು ದೇವಲೋಕದಲ್ಲಾ ಗುಲ್ಲೋ ಗುಲ್ಲಾಗುವುದು ಈಗ ತಾನೇ ವಿಶ್ವಾರೋಪಾಚಾರ್ಯನು ದೇವರಾಜನನ್ನು ಸುರು ವಿಚಾರದಲ್ಲಿ ತಿರಸ್ಕರಿಸಿರುವನು ಈ ದಿನ ನಿಮ್ಮ ನಿಮ್ಮ ಸಂದರ್ಶನವಾದರೆ ಅರ್ಥವೇನು ನೀನು ಹೇಳು ಆಯಿತು ಇದನ್ನು ಸಾಧಿಸುವ ದಾರಿ ಯಾವುದು ಹೇಳು ಬೇರೆ ಸಾಧನವೇ ಇಲ್ಲ ಇದು ದೂತ ಮುಖವಾಗಿಯೇ ಆಗಬೇಕು ಹಾಗಾದರೆ ನಿನ್ನಿಂದಲೇ ಆಗಬೇಕು ಎಂದಾಯ್ತು ನಾನು ಬೇಡ ಇನ್ನೂ ಯಾರಾದರೂ ಹೋಗಿ ಬರಲಿ ನಾನು ಹೋಗಿ ಬಂದರೆ ಅದನ್ನು ಗುಟ್ಟ ಗುಟ್ಟಾಗಿಟ್ಟಿರಲು ಸಾಧ್ಯವಿಲ್ಲ ನಾನು ಕೇಳಬೇಕೆಂದಿರುವ ವಿಚಾರವನ್ನು ನಿನಗಳ್ಳದೇ ಇನ್ನೂ ಯಾರಿಗೂ ಗೊತ್ತಿ ಹೇಳುವಂತಿಲ್ಲ ನಾನು ಬಲ್ಲೆ ನೀನು ಕೇಳಬೇಕೆಂದಿರುವಷ್ಟು ಬೇಕೆಂದಿರುವುದಿಷ್ಟು ನೀನು ಮತ್ತೆ ಯಾವಾಗ ಬಂದು ದೇವಾಚಾರ್ಯತ್ವವನ್ನು ವಹಿಸಿಕೊಳ್ಳುವೆ ಎಂದು ಕೇಳಬೇಕು ಹೌದು ನೀನು ಜಾತವೇದ ಕೇಳಬೇಕೆ ಮುಖವನ್ನು ನೋಡುತ್ತಿದ್ದ ಹಾಗೆಯೇ ಭಾವವನ್ನು ಗ್ರಹಿಸುವೆ ಆಯಿತು ಇದಕ್ಕೆ ಮತ್ತೆ ಯಾರನ್ನು ವಿನಿಯೋಗಿಸೋಣ ಹೇಳು ವಾಯುವನ್ನು ಕೇಳು ಆತನು ಮಾತರೀಶ್ವರನು ಒಂದು ಕ್ಷಣದಲ್ಲಿ ಮನೋವೇಗದಿಂದ ಎಲ್ಲೆಂದಿರಲ್ಲಿಗೆ ಹೋಗಿ ಬರಬೇಕು ಆಗಬಹುದು ಸರಿ ವಾಯು ಇನ್ನು ಹೊರಡು ಬೃಹಸ್ಪತ್ಯಾಚಾರ್ಯ ಬಳಿಗೆ ಹೋಗಿ ಹೋಗಿ ಬಾ ನಿನಗೆಂದು ನಾವು ಎಷ್ಟು ಹೊತ್ತು ಯಜ್ಞೇಶ್ವರನು ಎದ್ದು ಕೈ ಆಕಾಶದಲ್ಲಿ ಮುಷ್ಠಿ ಮಾಡಿ ಒಂದು ಆಸನದಲ್ಲಿ ಆಸನದ ಮೇಲೆ ಆ ಮುಷ್ಟಿಯನ್ನು ಇಟ್ಟನು ಅಲ್ಲೊಂದು ಪುರುಷಾಕೃತಿ ಕಾಣಿಸಿತು ಅದು ಎದ್ದು ಇಂದ್ರಾಣಿಗೆ ಅಭಿವಂದನೆ ಮಾಡಿ ನಾನು ವಾಯು ನನ್ನಿಂದ ಏನಾಗಬೇಕು ಅಪಣೆಯಾಗಲಿ ಎಂದಿತು ಇಂದ್ರಾಣಿಯು ಯಜ್ಞೇಶ್ವರನ ಮುಖ ನೋಡಿದಳು ಯಜ್ಞೇಶ್ವರನು ಮಿತ್ರ ಬೃಹಸ್ಪತಿಯವರಿಗೆ ಹೋಗಿ ಆತನು ದೇವಲೋಕಕ್ಕೆ ಬಂದು ಧರ್ಮಾಚಾರ್ಯತ್ವವನ್ನು ಯಾವಾಗ ಪರಿಗ್ರಹಿಸುವನು ಎಂದು ಕೇಳಿಕೊಂಡು ಬರಬೇಕು ಇದು ಸರ್ವ ನಿನ್ನಿಂದ ಮಾತ್ರ ಸಾಧ್ಯ ಅದಕ್ಕಾಗಿ ನಿನ್ನನ್ನು ಈಗ ಬರಮಾಡಿಕೊಂಡಿತು ಇಂದ್ರಾಣಿಯು ಅಪ್ಪಣೆಯಾದರೆ ಆಗಬಹುದು ನೀನು ಮಾಡಿದರೆ ಆಗುತ್ತಿರಲಿಲ್ಲವೇನೋ ನಾನು ಮಾಡಿದರೆ ಎಲ್ಲರಿಗೂ ತಿಳಿದು ಹೋಗುವುದು ಆದ್ದರಿಂದ ಅಲ್ಲವೇ ಒಂದು ಮಾತು ಹೇಳಿ ಹೇಳಿ ಹೋಗು ನಿನ್ನೆ ವಿಶ್ವ ರೂಪಾಚಾರ್ಯನಿಗೂ ದೇವರಾಜನಿಗೂ ಆದ ಮನಕ್ಷೋಭದ ವಿಚಾರವಾಗಿ ದಾನವ ಲೋಕದಲ್ಲಿ ಏನೇನು ಪ್ರತಿಕ್ರಿಯೆಗಳಾಗಿವೆ ಇದುವರೆಗೆ ವಿಶ್ವರೂಪಾಚಾರ್ಯನು ಬೆಳೆ ಬೆಳೆಸಿಕೊಟ್ಟರುವ ತೇಜಸ್ಸು ಒಂದು ಅಸುರಶ್ರೇಷ್ಠನಾಗಲು ಸಾಕಾಗಿದೆ ಅದನ್ನು ಅವರು ಮುಂದುವಿಕೊಂಡು ದೇವಲೋಕದ ಮೇಲೆ ನುಗ್ಗಬೇಕೆಂದಿದ್ದರು ಆದರೆ ಆತನು ಕೊಟ್ಟಿರುವ ನಾರಾಯಣ ಕವಚವು ಅಭೇದ್ಯವೆಂದು ಅವರು ಹೆದರಿ ತಡೆದಿದ್ದರು ನಿನ್ನೆ ಆಚಾರ್ಯನು ನನ್ನ ಜೀವನದ ಅನಂತರ ಆ ತೇಜಸ್ಸು ಒಟ್ಟು ಬಿಡುವುದು ಎಂದಿದ್ದರಿಂದ ದಾನವರಿಗೆ ಹೊಸ ಚೇತನ ಬಂದಿದೆ ಆದರೆ ವಿಶ್ವರೂಪಾಚ ವಿಶ್ವರೂಪಾಚಾರ್ಯನು ಎಂದಿಗ ಸತ್ತಾನೋ ಎಂದು ಒಳಗೊಳಗೆ ಯೋಚಿಸುತ್ತಿದ್ದಾರೆ ಅಲ್ಲದೆ ಅವರು ಶುಕ್ರಾಚಾರ್ಯನನ್ನು ಏಕಾಂತದಲ್ಲಿ ಕಂಡು ಮತ್ತೆ ತಮ್ಮ ಅಭ್ಯುದಯ ಕಾಲವೋ ಯಾವಾಗ ಯಾವಾಗ ಎಂದು ಕೇಳಿದರೆಂದು ಆತನು ಭವಿಷ್ಯತನ್ನು ನೋಡಿ ಇನ್ನೂ ಕೊಂಚ ಕಾಲ ಕಳೆಯಬೇಕು ಎಂದನೆಂದು ವದಂತಿ ಸಾಲದೆ ನಿನ್ನೆ ದೇವರಾಜನು ರೇಗಿ ವಿಶ್ವರೂಪನನ್ನು ಘಾತಿ ಮಾಡುವನು ಎಂದೇ ಅವರ ನಂಬಿಕೆ ಇತ್ತು ಅಂತೂ ಇನ್ನೂ ಕೆಲವು ಕಾಲವಾದ ಮೇಲಾದರೂ ಅದು ಆಗಿಯೇ ತಿರುವುದೆಂದು ಅವರ ನಂಬಿಕೆ ಇದಿಷ್ಟು ದೇವರಾಜನಿಗೆ ವರದಿಯಾಗಿದೆಯೇ ಹೌದು ಆಗಿದೆ ಇಂದು ಹೇಳುತ್ತಾ ದೇವರಾಜನೇ ಒಳಗೆ ಬಂದರು ಮೂವರು ಸಂಭ್ರಮದಿಂದ ದೇವರಾಜನಿಗೆ ಅಭಿವಂದಿಸಿ ಆತನು ಕುಳಿತ ಮೇಲೆ ಆತನ ಅಪ್ಪಣೆಯಿಂದ ಸ್ವಸ್ಥಾನಗಳಲ್ಲಿ ಕುಳಿತರು ಶಶಿ ಅಪ್ಪಣೆಯಿಂದ ವಿಘ್ನೇಶ್ವರನು ತಾವು ಮಾಡಬೇಕೆಂದಿರುವುದನ್ನು ಹೇಳಿದನು ದೇವೇಂದ್ರನು ಹೇಳಿದನು ಬ್ರಹ್ಮಲೋಕದಲ್ಲಿ ಬೃಹಸ್ಪತಿಯು ಪ್ರಕಟವಾಗಿರುವುದೆಂದು ನನಗೂ ಈಗ ವಾರ್ತೆ ಬಂತು ಆದ್ದರಿಂದ ಅಗ್ನಿ ವಾಯುಗಳಲ್ಲಿ ಒಬ್ಬರನ್ನು ಕಳುಹಿಸು ಎಂದು ಹೇಳುದು ನಾನು ಇಲ್ಲಿಗೆ ಬಂದಿದೆ ಅಗ್ನಿಗಿಂತ ಈ ದೌತಿಕ ವಾಯುವೆ ಸರಿ ಹೋಗಿ ಬರಲಿ ನಾನೇನು ಮಾಡಬೇಕಂದಿದ್ದೇವೆ ವಿಘ್ನೇಶ್ವರ ಉಪಶ್ರುತಿ ದೇವಿಯನ್ನು ಕಳುಹಿಸಿ ಬೃಹಸ್ಪತಿಯನ್ನು ಹುಡುಕಿಸಬೇಕು ಎಂದಿದ್ದೆ ಆಯಿತು ನಿನ್ನೆಯ ಸಮಾಚಾರವೇನು ಅಗ್ನಿವಾಯುಗಳಿಬ್ಬರೂ ಸಣ್ಣ ದನಿಯಲ್ಲಿ ಕೇಳಿದರು ಇಂದ್ರನು ತಾನು ಹಿಂದಿನ ದಿನ ಅನುಭವಿಸಿದ ಚಿತ್ತಕ್ಷೋಭವನ್ನು ತೋರಿಸುವವನಂತೆ ಉಬ್ಬು ಕಂಟಿಕ್ಕೊಂಡು ನಿನ್ನೆ ಬಹುಕಷ್ಟದಿಂದ ತಡೆದುಕೊಂಡೆ ಎರಡು ಸಲ ಆಯುಧವನ್ನು ಹಿರಿದು ಹಾಗೆಯೇ ಹೊಡೆದವೂ ಹಾಕಬೇಕೆಂದಿದ್ದೆ ಕೊನೆಯ ಮಾತಂತೂ ಅದೆಷ್ಟು ನಿಷ್ಠೂರ ಇತರರಿಗೆ ರಕ್ಷೆಯನ್ನು ಕೊಡಬಲ್ಲವರು ಆತ್ಮರಕ್ಷೆಯನ್ನೂ ಬಲ್ಲರು ಇದನ್ನು ಇಂದ್ರನು ರೇಗಿದರೆ ಯಾರೇ ಆತ್ಮರಕ್ಷಣೆಗೆ ಎದುರಾಗುವುದು ನೋಡೋಣ ಎನಿಸಿತು ಆದರೆ ನಾನಾಗಿ ವರಿಸಿದ ಧರ್ಮಾಚಾರಿ ನನ್ನ ಸುಮ್ಮನಾದೆ ಅಂತೂ ನನ್ನ ಪಾದಿಗೆ ಬ್ರಹ್ಮಹತ್ಯೆ ತಪ್ಪಿದುದಲ್ಲ ಇನ್ನು ಯಾವಾಗಲಾದ ಇನ್ನು ಯಾವಾಗಲಾದರೂ ಈತನು ಹೀಗೆ ಮತ್ತೆ ರಿಗಿಸಿದರೆ ಏನಾಗುವುದೋ ಹೇಳಲಾರೆ ಹಾ ಆಯಿತು ಹಾಗಾದರೆ ಬೃಹಸ್ಪತ್ ಬಳಿಗೆ ಹೋಗಿ ಬರಬಹುದಷ್ಟೇ ಹೋಗಿ ಬನ್ನಿ ಬೃಹಸ್ಪತಿ ಆಚಾರ್ಯರು ಬರುವುದಾದರೆ ನನಗೆ ಬ್ರಹ್ಮಹತ್ಯು ತಪ್ಪಿದ್ದುದು ಅದನ್ನು ಹೇಗೆ ನಿವಾರಿಸಿಕೊಳ್ಳಬೇಕು ಅದನ್ನು ನೀವು ನೀವು ಮೂವರೇ ಗೊತ್ತು ಮಾಡಿಟ್ಟಿರಿ ಅದೇನೋ ಅಷ್ಟು ದೊಡ್ಡ ವಿಷಯವಲ್ಲ ಪಾಪವು ಅಖಂಡವಾಗಿರುವುದಂತೆ ಒಡೆಯುವುದು ವರವು ಬೇಕೆಂದವರಿಗೆ ಅದನ್ನು ಅದನ್ನೂ ವರವನ್ನೂ ಕೊಡುವುದು ಸರಿ ವಾಯು ಇನ್ನು ಹೊರಡು ಬೃಹಸ್ಪತಿ ಆಚಾರ್ಯರ ಬೆಳಗ್ಗೆ ಹೋಗಿ ಬಾ ನಿನಗೆಂದು ನಾವು ಎಷ್ಟೊತ್ತು ಕಾಯ್ದಿರಬೇಕು ಕಾಯಬೇಕಾಗಿಲ್ಲ ಅಲ್ಲಿ ಅವರು ಮಾತಾಡುವುದೆಲ್ಲ ಇಲ್ಲಿ ನಿಮಗೆ ಕೇಳಿಸುವಂತೆ ಮಾಡುವೆನು ಅದು ಸರಿ ವಾಯು ಬೆಂಬಲೋಕಕ್ಕೆ ಹೋದನು ಇನ್ನೊಂದು ಕ್ಷಣವಿರಬೇಕು ಅಷ್ಟರೊಳಗಾಗಿ ಮಾತು ಕೇಳಿಸಿತು ಮೊದಲು ಆಚಾರ್ಯರಿಗೂ ವಾಯ್ದವರಿಗೂ ಕುಶಲ ಪ್ರಶ್ನೆಗಳಾಯಿತು ಅನಂತರ ವಾಯ್ದವನ್ನು ಗಂಭೀರವಾಗಿ ಕೇಳಿದನು ಇನ್ನೆಷ್ಟು ದಿನ ಅಜ್ಞಾತವಾಸದಲ್ಲಿರುವಿರಿ ನಾನು ಸಂಕಲ್ಪಿಸಿದ್ದ ಕಾಲವಾಯಿತು ಆದರೆ ಈಗ ದೇವಲೋಕಕ್ಕೆ ಬರುವುದಿಂತೂ ಇನ್ನೊಬ್ಬ ಧರ್ಮಾಚಾರ್ಯ ನಿರುವುಲ್ಲ ತಾವು ಬರುವುದಾದರೆ ದೇವೇಂದ್ರನು ಆತನನ್ನು ಕಿತ್ತಸೆಯುವನು ಅದಷ್ಟು ಸುಲಭವಲ್ಲ ಅಲ್ಲದೆ ಕಿತ್ತೆಸೆಯುವ ಕಾರ್ಯವು ಸಕಾರಣವಾಗಿರಬೇಕು ಆತನು ದಾನವಪಕ್ಷಪಾತಿ ಎಂಬ ಕಾರಣವಿದೆ ಅಲ್ಲದೆ ಆತನು ನಮ್ಮನ್ನು ಕುರಿತು ಬಹಳ ನಿಷ್ಠೂರವಾಗಿ ಆಡುತ್ತಾನೆ ಅದನ್ನು ನಾನು ಮೊದಲಿನಿಂದಲೂ ಬಲ್ಲೆ ಆತನನ್ನು ತೆಗೆದುಹಾಕಿದ ಮನುಕ್ಷಣವೇ ನಾನು ಅಲ್ಲಿರ್ತೇನೆ ಆದರೆ ಇದು ಪರಮಹರಾದ ರಹಸ್ಯವಾಗಿರಬೇಕು ಹಾಗೆಯೇ ತಾವು ದೇವಲೋಕದಲ್ಲಿ ಪ್ರಕಟವಾಗುವವರೆಗೂ ಯಾರಿಗೂ ದರ್ಶನಾದಿಗಳನ್ನು ಕೊಡದೆ ಗೋಪ್ಯವಾಗಿರಬೇಕು ಹಾಗೂ ಆಗಬಹುದು ಅತ್ತ ಕಡೆ ಕೇಳುತ್ತಿರುವವರನ್ನು ಬಿಟ್ಟು ಇನ್ನು ಯಾರಿಗೂ ಈ ವಿಷಯವು ತಿಳಿಯುದು ತಾನೆ ತಿಳಿಯದು ಹಾಗಾದರೆ ಸರಿ ಮತ್ತೊಂದು ಕ್ಷಣದಲ್ಲೊಳ ಕ್ಷಣದೊಳಗೆ ವಾಯು ಅಲ್ಲಿ ಪ್ರತ್ಯಕ್ಷನಾದನು ಇಂದ್ರನೋ ಇಂದನು ಆತನನ್ನು ಬಾಕಿ ತಪ್ಪಿಗೆ ತಬ್ಬಿಕೊಂಡು ಮಹಾತ್ ಮಹತ್ ಸಾಧಿಸಿದೆ ಎಂದು ಭುಜ ತಟ್ಟಿದನು ವಾಯು ಏನು ಮಹತ್ ಕಾರ್ಯವನ್ನು ನಾವು ಸ್ವಭಾವತಃ ತೇಜೋದೇಹಿಗಳು ಅಲ್ಲದೆ ಆಕಾಶವಿರುವ ಒಡೆಯಲ್ಲೆಲ್ಲ ವ್ಯಾಪ್ತಿಯಿಲ್ಲವರು ಸಂಕಲ್ಪ ಮಾತದಿಂದ ಎಲ್ಲೆಂದರೊಂದಿಗೆ ಹೋಗಿ ಬರಬಲ್ಲವರು ಈಗಿರಲು ಬ್ರಹ್ಮಲೋಕಕ್ಕೆ ಹೋಗಿ ಒಂದು ಸಾಹಸವೇ ಎಂದು ತಲೆದೂಗಿದನು ಇಂದನು ಕೊಂಚ ಕಾಲ ಕಡೆ ಈಗ ಬಂದಿರುವ ಈ ವಿಶ್ವರೂಪನ ಸ್ವರೂಪದ ಅಪತ್ತು ಕಲಿಯಲ್ಲಿ ಆ ನಂತರ ನೀನು ದೇವಲೋಕ ದೇವಲೋಕ ದೇವಕುಲಕ್ಕೆ ಎಂತಹ ಉಪಕಾರ ಮಾಡಿದೆ ಎನ್ನುವುದು ತಿಳಿಯುವುದು ಎಂದರು ಅದು ನೀವು ಅನರ್ಥವಾಗದಂತೆ ನೋಡಿಕೊಳ್ಳುವುದಿಲ್ಲ ಎಂದರು ಇಂದನ್ನು ಲೋಚಗುಟ್ಟಿ ಅದರ ಆಮೇಲೆ ಅದರ ಯೋಚನೆ ಆಮೇಲೆ ಹೀಗೆ ಎಂದರು